ಒಬ್ಬ ಶಿವಶರಣರು ಸುಮಾರು ಹದಿನೈದು ವರ್ಷಗಳ ಹಿಂದೆ ಒಂದು ದಿನ ಸಂಜೆ ಮೋಡವಾಗಿ ಚಳಿಯಾಗಿದ್ದರಿಂದ ಕೊಂಚ ಕಾಲು ನಡಿಗೆ ನಡೆದು ಮೈ ಬಿಸಿ ಮಾಡಿಕೊಳ್ಳೋಣವೆನಿಸಿತು ತಲೆಗೆ ಕೆಂಪು ರೇಷ್ಮೆ ವಸ್ತ್ರವನ್ನು ಬಿಗಿದು ಮೈ ಮೇಲೆ ಕೆಂಪು ಶಾಲು ಹೊದದು ಮನೆಯಿಂದ ಹೊರಟೆ ಬಟ್ಟೆಗಳ ಕೆಂಪು ನಾನು ಅರಿಸಿಕೊಂಡದಲ್ಲ ನನಗೆ ಆಗ ಕೈಯೇ ಸಿಕ್ಕಿದ್ದು ಯಾವುದೋ ಅದನ್ನು ಧರಿಸಿಕೊಂಡೆ ಹಣೆಯಲ್ಲಿ ವಿಭೂತಿ ಇತ್ತೆಂದು ತೋರುತ್ತದೆ ಗಾಂಧಿ ಬಜಾರ್ನಲ್ಲಿ ಈಗ ಕಾರ್ಪೊರೇಷನ್ ಮಾರ್ಕೆಟ್ ಇರುವ ಸ್ಥಳದ ಹತ್ತಿರ ಹತ್ತಿರ ಹೋಗುತ್ತಿದ್ದೆ ಎದುರುಗಡೆಯಿಂದ ಬರುತ್ತಿದ್ದವರೊಬ್ಬರು ನನ್ನನ್ನು ದಿಟ್ಟಿಸಿ ನೋಡಿ ಶರಣು ಎಂದು ಕೈಮುಗಿದರು ನಾನು ಶರಣು ಎಂದೆ ಆತ ಎತ್ತರವಾದಾಳು ಕೈಯಲ್ಲಿ ಒಂದು ಸಣ್ಣ ಮೂಟೆ ಇತ್ತು ಕಂಕುಳಲ್ಲಿ ಒಂದು ಕೋಲಿತ್ತು ತಲೆಗೆ ಕಾವಿ ಬಟ್ಟೆಯ ಸುತ್ತಿದ್ದರು ಕಾವಿ ಬಣ್ಣದ ಬನಿಯಂತೊಟ್ಟಿದ್ದರು ಮೇಲೆ ಕಾವಿಬಟ್ಟಿ ಹೊದೆದಿದ್ದರು ಮುಟ್ಟಿದ್ದದ್ದು ಕಾವಿಯೇ ಹಣೆಯ ಮೇಲೆ ಕಣ್ಣು ಮೇಲೆ ಕಿವಿಯ ಮೇಲೆ ವಿಭೂತಿ ಕಾಣುತ್ತಿತ್ತು ನಾನು ಶರಣು ಎಂದು ಕೈ ಮುಗಿದ ಕೂಡಲೇ ಆ ಶಿವಶರಣರು ಕೇಳಿದರು ಯಾವ ಮಠವೋ ನಾನು ತಿಮ್ಮಲಿಂಗದೇವರ ದೇವರ ಮಠ ನಿಮ್ಮದು ಯಾವ ಮಠವೋ ನಮ್ಮದು ನಿಜಗುಣರ ಮಠ ಒಂದು ನಿಮಿಷ ಸುಮ್ಮನಿದ್ದು ಹೇಳಿದರು ಒಂದು ತತ್ವ ಅಪ್ಪಣೆಯಾಗಬೇಕು ಶಿವನೇ ನಾನು ಅದಕ್ಕೇನು ಎಲ್ಲಾದರೂ ಕುಳಿತುಕೊಂಡು ಮಾತನಾಡೋಣ ಬನ್ನಿ ಗುರುವೆ ಹೀಗೆ ಹೇಳಿ ಮುಂದಕ್ಕೆ ನಡೆದೆ ಅವರು ನನ್ನ ಸಂಗಡ ಬಂದರು ಕೃಷ್ಣರಾಜೇಂದ್ರ ರಸ್ತೆಯ ಪಕ್ಕದಲ್ಲಿ ಟ್ಯಾಕ್ಸಿಗಳು ನಿಲ್ಲುವ ಸ್ಥಳದಲ್ಲಿ ಬಸವನಗುಡಿ ಕ್ಲಬ್ನ ದಕ್ಷಿಣದ ಕಡೆಯ ಟಾಗೂರ್ ಚೌಕಕ್ಕೆ ಬಂದವು ಅಲ್ಲಿ ಒಂದು ಉದ್ಯಾನವಧನದ ಅಭಾಸ ಇದೆಯಲ್ಲವೇ ಅಲ್ಲಿ ಕೆಲವು ಕಲ್ಲು ಬೆಂಚುಗಳು ಇದುವ ಅಲ್ಲಿ ಕೂಡೋಣವೆಂದು ನನ್ನ ಉದ್ದೇಶ ಆದರೆ ಸಂಜೆ ಕ್ಲಬ್ಗೆ ನವರತ್ನರಾಮರಾಯರು ಮಾಸ್ತಿ ವೆಂಕಟೇಶ ಇತರ ಮಾನ್ಯಾಸ ಇಂತರು ಬರುವ ಅದು ಅವರು ಯಾರಾದರೂ ಒಂದು ವೇಳೆ ಬಂದು ನನ್ನನ್ನು ಗುರುತು ಹಿಡಿದರೆ ನಮ್ಮ ಉದ್ದೇಶಕ್ಕೆ ಭಂಗವಾದೀತೆಂಬ ಭಯ ಆದ್ದರಿಂದ ಕ್ಲಬ್ಗೆ ಬೆನ್ನು ಮಾಡಿಕೊಂಡು ಕೂಡಬೇಕೆಂದು ನಿಶ್ಚಯಿಸಿಕೊಂಡೆ ಶಾಲೆಯನ್ನು ಮುಸುಕನ್ನು ಚೆನ್ನಾಗಿ ಸೆಳೆದು ಬಿಗಿದುಕೊಂಡೆ ಇಬ್ಬರು ಕಲ್ಲು ಬೆಂಚಿನ ಮೇಲೆ ಎದುರೆದುರಾಗಿ ಕುಳಿತೆವು ಶಿವೇಶ್ವರನರು ಹೇಳಿದರು ತತ್ವ ಕೇಳಬೇಕು ಗುರುವೆ ನಾನು ಎರಡು ನಿಮಿಷ ಯೋಚನೆ ಮಾಡಿ ಇನ್ನು ಒಂದೆಡುಗಳಿಗೆ ಉಂ ಉಂ ಎಂದು ರಾಘ ಸೆಳೆದು ಈ ತತ್ವ ಹೇಳಿದೆ ನವಕೋಟಿ ಹಣವೇನು ಶಿವಭಕ್ತಿ ಇಲ್ಲದೆ ಜಂಗಮಯ್ಯ ಶಿವಭಕ್ತಿ ಇರಲಾಗಿ ನವಕೋಟಿ ಹಣವೇಕೆ ಜಂಗಮಯ್ಯ ಭದ್ರಾಕ್ಷಿ ಇಲ್ಲದ ರುದ್ರಾಕ್ಷಿಯಿಂದೇನು ಜಂಗಮಯ್ಯ ಭದ್ರಾಕ್ಷಿ ಇದ್ದರೆ ರುದ್ರಾಕ್ಷಿಯೇತಕೋ ಜಂಗಮಯ್ಯ ಟೀಪು ಗುರುವೆ ಟೀಪು ಟೀಕು ವ್ಯಾಖ್ಯಾನ ಭದ್ರಾಕ್ಷಿ ಎಂದರೆ ಎರಡರ್ಥ ಮೊದಲನೆಯದು ರುದ್ರಾಕ್ಷಿಯ ಹಾಗೆ ಕಾಣುವ ಆದರೆ ರುದ್ರಾಕ್ಷಿಯಲ್ಲದ ಒಂದು ಕಾಯಿ ಎರಡನೇ ಅರ್ಥ ಒಳ್ಳೆಯ ಕಣ್ಣು ಶುಭವಾದ ನೋಟ ಈ ವಿವರಣೆಯಾದ ಮೇಲೆ ನಾನು ತತ್ವವನ್ನು ಮುಂದುವರಿಸಿದೆ ಹೀಗೆ ಶಿರ ಜಡೆ ಇದ್ದೇನು ಉರದೃಢವಿಲ್ಲದೆ ಜಂಗಮಯ್ಯ ಉರದೃಢವಿರಲಾಗಿ ಶಿರದಲ್ಲಿ ಜಡೆಯೇಕೋ ಜಂಗಮಯ್ಯ ತಿಮ್ಮಲಿಂಗನು ಪರಭ್ರಹ್ಮ ರೂಪನು ಕಾಣೋ ಜಂಗಮಯ್ಯ ಉಮ್ಮಳವಿಲ್ಲದ ನೆಮ್ಮದಿ ಕೈಲಾಸ ಜಂಗಮಯ್ಯ ಟೀಪು ಅಪಣೆಯಾಗಬೇಕು ಗುರುವೆ ಶಿರಾ ಎಂದರೆ ತಲೆ ಉರ ಎಂದರೆ ಎದೆ ಎದೆಯಲ್ಲಿ ಭಕ್ತಿ ದೃಢವಾಗಿದ್ದರೆ ಜಡೆ ಇಲ್ಲದಿದ್ದರೂ ಪರವಾಗಿಲ್ಲ ಉಮ್ಮಳ ಎಂದರೆ ಸಂಕಟ ಸಂಕಟವಿಲ್ಲದಿರುವುದೇ ಕೈಲಾಸ ಬಲು ಬೇಷಾಗಿದೆ ಶಿವನಿ ಇನ್ನೊಂದು ತತ್ವ ಅಪರಣೆ ಆಗಬೇಕು ಇಷ್ಟು ಹೊತ್ತಿಗೆ ನನಗೆ ಸ್ವಲ್ಪ ಕಾವು ಬಂದಿತ್ತು ಇನ್ನೊಂದು ತತ್ವ ಹಾಡಿದೆ ಹೀಗೆ ಏನೇನೋ ಗತ್ತು ಮಾಡಿದ ನಮ್ಮ ಶಿವ ನೇನೇನೋ ಗಮ್ಮತ್ತು ಮಾಡಿದ ಪಟ್ಟೆ ಬೂದಿ ಹಚ್ಚಿಕೊಂಡು ಬೆಟ್ಟ ದೋಳ್ನ ಕಟ್ಟಿಕೊಂಡು ಹುಚ್ಚು ಹುಚ್ಚು ಲೀಲೆಯಾಡಿದ ಏನೇನೋ ಹಸ್ತಿಗೊಂದು ಸಣ್ಣ ಮಾಡಿದ ನಮ್ಮ ಶಿವ ಹಾವಿಗೆರಡು ಜಿಫೆ ಮಾಡಿದ ಹಸ್ತಿಗೊಂದು ಸೊಂಡ್ಳ ಮಾಡಿ ಹಾವಿಗೆರಡು ಜೀವ ಮಾಡಿ ಹೆಚ್ಚು ಕಡಿಮೆ ಲೋಕ ಮಾಡಿದ ಏನೇನು ನಾರಿಗೆರಡು ಕಣ್ಣು ಮಾಡಿದ ನಮ್ಮ ಶಿವ ನಾರಿ ಮೂರು ಮಾಡಿದ ನಾವಿಗೆರಡು ಕಣ್ಣು ಮಾಡಿ ನಾರಿ ಮೂರು ಮಾಡಿ ಹೆಚ್ಚು ಕಡಿಮೆ ಲೋಕ ಮಾಡಿದ ಏನೇನು ಗಂಡು ಹೆಣ್ಣು ಬೇರೆ ಮಾಡಿದ ನಮ್ಮ ಶಿವ ಹೆಣ್ಣು ಗಂಡ ದೊಟ್ಟು ಕೂಡಿದ ಹೆಣ್ಣು ಗಂಡು ಬೇರೆ ಮಾಡಿ ಬೇರೆ ಮಾಡಿ ದೊಟ್ಟು ಕೂಡಿ ಸೊಟ್ಟಪಟ್ಟ ಲೋಕ ಮಾಡಿದ ಏನೇನು ಬೆತ್ತಲೆಯಲ್ಲಿ ನೃತ್ಯ ಮಾಡಿದ ನಮ್ಮ ಶಿವ ಕತ್ತಲೆಯಲ್ಲಿ ಸೃಷ್ಟಿ ಮಾಡಿದ ಬೆತ್ತಲೋ ಬೆತ್ತೆಯಲ್ಲಿ ನೃತ್ಯ ಮಾಡಿ ಕತ್ತಲೆಯಲ್ಲಿ ಸೃಷ್ಟಿ ಮಾಡಿ ಸೊಟ್ಟಪಟ್ಟ ಲೋಕ ಮಾಡಿದ ಏನೇನೋ ಬ್ರಹ್ಮ ವಿಷ್ಣುಗಳನ್ನು ಮಾಡಿದ ನಮ್ಮ ಶಿವ ತಿಮ್ಮಲಿಂಗಯ್ಯನ ಮಾಡಿದ ಬ್ರಹ್ಮ ವಿಷ್ಣು ತಿಮ್ಮಲಿಂಗ ಎಲ್ಲ ಮಾಯನಾಟ್ಯ ರಂಗ ಸೊಟ್ಟಪಟ್ಟ ಲೋಕ ಮಾಡಿದ ಏನೇನೋ ಏನೇನೋ ಗತ್ತು ಮಾಡಿದ ನಮ್ಮ ಶಿವನೇನೇನೋ ಗಮ್ಮತ್ತು ಮಾಡಿದ ಪಠ್ಯ ಹಚ್ಚಿಕೊಂಡು ಬೆಟ್ಟದೊಣ್ಣ ಕಟ್ಟಿಕೊಂಡು ಹುಚ್ಚು ಹುಚ್ಚು ಲೀಲೆಯಾಡಿದ ಇದನ್ನು ಹಾಡುವಾಗ ನನ್ನ ಏಕನಾದ ಕೈಚೀಟಿಗೆ ಹತ್ತಿರವಿರಲಿಲ್ಲ ಎಂದು ಕೊಂಚ ಕೊರತೆ ಆಯಿತು ಆದರೂ ಧ್ವನಿಯನ್ನೆತ್ತಿ ತಲೆಯೆಲ್ಲಾ ಆಡಿಸುತ್ತಾ ಮೈಕ್ ಕುಲುಕಿಸುತ್ತಾ ತಾಳ ಕುಟ್ಟಿಕೊಂಡು ಹಾಡಿದೆ ಶಿವಶರಣರಿಗೆ ಬಹಳ ಸಂತೋಷವಾಗಿರಬೇಕು ಅವರು ಎದ್ದು ನಿಂತು ಕೈ ಮುಗಿದು ಏನು ತತ್ವ ಎಷ್ಟು ಚೆಂದಾಗಿದೆ ಎಂದು ಮೆಚ್ಚುಗೆ ತೋರಿಸಿದರು ಮರಳಿ ಕೇಳಿದರು ಟೀಪು ಅಪ್ಪಣೆಯಾಗಬೇಕು ಶಿವನೇ ಈ ಪ್ರಪಂಚ ಪರಮೇಶ್ವರನ ಲೀಲೆ ಇದೇ ಶಿವಲೀಲೆ ಆತನಿಗೆ ಏನೋ ಆದರೆ ಏನೋ ಆನಂದದ ಆವೇಶ ಬಂದು ಆತಲೋಕವನ್ನು ಸೃಷ್ಟಿ ಮಾಡಿದ್ದಾನೆ ನಾವು ಅವನಂತೆಯೇ ಆನಂದ ಪಡಬೇಕು ಜಗತ್ತಿನಲ್ಲಿ ಜಗತ್ತಿನಲ್ಲಿ ಎಷ್ಟೋ ಹೆಚ್ಚು ಕಡಿಮೆಗಳಿವೆ ಕುಂದುಕೊರತೆಗಳಿವೆ ಅದೆಲ್ಲ ಇರುವುದರಿಂದಲೇ ನಮಗೆ ಜಗತ್ತಿನಲ್ಲಿ ಒಂದು ಸ್ವಾರಸ್ಯ ತೋಡಿ ತೋರಿಬರುವುದು ಬೆಟ್ಟ ನದಿ ಕಾಡು ಬಯಲು ತಿಟ್ಟೆ ಹಳ್ಳ ಎಲ್ಲ ಇವೆ ನಮ್ಮ ಜೀವನದಲ್ಲಿ ಇದೆಲ್ಲ ಈಶ್ವರನ ಕಾರ್ಯವಲ್ಲವೇ ಹೌದು ಶಿವನೇ ಹೌದು ತಾವು ಬಲುಬಲು ದೊಡ್ಡ ತತ್ವ ಹೇಳುತ್ತೀರಿ ನಮ್ಮ ಮಠಕ್ಕೆ ದಯ ಮಾಡಬೇಕು ಅದು ಎಲ್ಲಿದೆ ಮೈಸೂರಾಗೆ ಬನ್ನಿ ಮಂಟಪದ ತಾವು ಈ ವೇಳೆಗೆ ಮೋಡ ಚೆನ್ನಾಗಿ ಕವಿದು ಮಳೆ ಪ್ರಾರಂಭವಾಗುವ ಚಿಹ್ನೆ ತೋರಿತು ಕತ್ತಲಿಯೂ ಆಗಿತ್ತು ನವರತ್ನರಾಮರ್ಯರು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ಯರು ಮನೆಗೆ ಹಿಂತಿರುಗುವ ಹೊತ್ತು ಅವರಿಗೆ ಸಿಕ್ಕಿಬಿಟ್ಟೇನೆಂಬ ಭಯ ನನಗೆ ಬೇಗ ಬೇಗ ಹಿಂತಿರುಗಲು ಹೆಜ್ಜೆ ಹಾಕಿದೆ ಶಿವೇಶರು ಜಯನಗರದ ಕಡೆ ಯಾವುದೋ ಮಠದ ಹೆಸರು ಹೇಳಿ ಅಲ್ಲಿಗೆ ಹೋದರು ಮತ್ತೆ ನಾನು ಅವರನ್ನು ನೋಡಿಲ್ಲ ಅವರ ಹೆಸರೇನೆಂದು ನಾನು ಕೇಳಲಿಲ್ಲ ನನ್ನ ಹೆಸರನ್ನು ಅವರು ವಿಚಾರಿಸಲಿಲ್ಲ